ದೇವರದು ಇಷ್ಟೇ ಇರೋದಿಲ್ಲ ಅವನ ಪ್ರಯತ್ನ ಬಹಳ ಅವನು ಎಲ್ಲಿಂದ ಸ್ಪೇರ್ ಪಾರ್ಟ್ಸ್ ತರಬೇಕು ಎಲ್ಲಾನು ಅವನ ಕಂಪನಿನೇ ಎಲ್ಲನ ಅವನೇ ಮಾಡ್ಬೇಕಲ್ಲ ಇವನು ತಾನು ಒಂದು ಒಂದೇನೋ ಮಷಿನ್ ಮಾಡಬೇಕು ಅದನ್ನು ಅಸೆಂಬಲ್ ಮಾಡೋದಷ್ಟೇ ನನ್ನ ಕೆಲಸ ಅಂತ ಇಟ್ಕೊಂಡು ಇನ್ನು ಬೇರೆ ಬೇರೆ ಅವರು ಮಾಡಿದ್ದನ್ನೆಲ್ಲ ತಂದು ಇವನು ಜೋಡಿಸ್ಬೇಕು ದೇವರಿಂದ ಎಲ್ಲಿ ಹೋಗಬೇಕು ಅವನು ತರಬೇಕು ಅಂದ್ರೆ ಎಲ್ಲಿಂದ ತರಬೇಕಾದ್ರೂ ತನ್ನದಿಂದ ತನ್ನ ಕಂಪನಿಯಿಂದ ತಾನು ತರಬೇಕು ಅವನು ಹಾಗಾದ್ರೆ ಎಲ್ಲಾ ಕಡೆಗೆ ಮಾಡೋ ಪ್ರಯತ್ನೂ ಅವನದೇ ಏನು ಮಾಡಬೇಕು ಮಣ್ಣು ನೀರು ಮಣ್ಣು ಒಂದು ಕಡೆಗೆ ನದಿಯಲ್ಲಿ ಮಣ್ಣು ಅದೊಂದು ಪಾರ್ಟ್ ನದಿಯಲ್ಲಿ ನೀರು ಹೊರಗಡೆಗೆ ಮಣ್ಣಿಟ್ಟು ಅದೊಂದು ಪಾರ್ಟ್ ಎರಡೂ ಸೇರಿಸಿದ ಕುಂಬಾರ ಒಂದು ಗಡಿಗೆ ಮಾಡಿದ್ದಾರೆ ಅವರಿಗೆ ಬೇರೆ ಬೇರೆ ಕಡೆಗೆ ಸ್ಪೇರ್ ಪಾರ್ಟ್ ಸಿಕ್ತು ಆದ್ರೆ ದೇವರು ಹಾಗಲ್ಲ ನೀರು ತಾನೇ ಮಾಡಕೋಬೇಕು ನದಿಯಾರು ಮಾಡಬೇಕು ದೇವರೇ ಮಾಡಬೇಕಲ್ಲ ತಾನೇ ಅಥವಾ ಸಮುದ್ರ ಗಿರ ಎಷ್ಟ ಸರವೇ ಅಸ್ಮಾತ್ ಶಂದಂತೆ ಸಿಂಧವಸ್ವರವ ತಾನೇ ನದಿಗಳನ್ನ ಮಾಡಿಕೊಂಡು ತಾನೇ ಮಣ್ಣನ್ನು ಹುಟ್ಟಿಸಿಕೊಂಡು ಆ ಮಣ್ಣಿನಲ್ಲಿ ಶಕ್ತಿಯನ್ನು ನೀರಿನಲ್ಲಿರುವ ಶಕ್ತಿಯನ್ನು ತಾನೇ ಇಟ್ಟು ಅದನ್ನು ಹುಟ್ಟಿಸಿ ಇಟ್ಟು ಅವುಗಳನ್ನು ಜೋಡಿಸಿ ತಾನು ಗಡಿಗೆ ಮಾಡಬೇಕಾದರೆ ಗಡಿಗೆ ಮಾಡುವ ಕುಂಭಾರನ ಪ್ರಯತ್ನ ಒಂದಾದರೆ ದೇವರ ಪ್ರಯತ್ನ ನೂರು ಸಾವಿರ ಕೋಟಿ ಅಷ್ಟೆಲ್ಲ ಪ್ರಯತ್ನಗಳನ್ನ ದೇವರು ಮಾಡಬೇಕಾಗುತ್ತೆ ಪರಮಾಣು ಪರಮಾಣುಗಳಲ್ಲಿ ಆ ಒಂದೊಂದು ಪರಮಾಣುಗಳಲ್ಲಿರ್ತಕ್ಕಂತಹ ಲಕ್ಷಾಂತರ ಭಾಗಗಳಲ್ಲಿ ದೇವರು ತಾನಿದ್ದು ಅವುಗಳಲ್ಲಿರುವ ಕ್ರಿಯೆಗಳನ್ನ ಮಾಡಿಸ್ತಾ ಆ ಒಂದು ವಸ್ತುವನ್ನು ನಿರ್ಮಾಣಕ್ಕೆ ತರಬೇಕಾದರೆ ವೃಥಪ್ರಯತ್ನಂತಾನೆ ಟೀಕಾಗೃತ ಈ ಕುಂಬಾರನಿಗಿಂತಲೂ ಹೆಚ್ಚಿನ ಪ್ರಯತ್ನವನ್ನ ದೇವರು ಮಾಡಬೇಕಾಗತ್ತೆ ಬಿಡಿಬಿಡಿಯಾದ ಪ್ರಯತ್ನವನ್ನು ಮಾಡಬೇಕಾಗುತ್ತೆ ಇವನು ಸ್ಥೂಲವಾದ ಒಂದು ಪ್ರಯತ್ನ ಮಾಡಿ ಎದ್ದು ಬಿಡಬಹುದು ಅದರಿಂದ ದೇವರಿಗೆ ಅವಶ್ಯವಾಗಿ ಪ್ರಯತ್ನವುಂಟು ಅನಂತ ಪ್ರಯತ್ನ ಇದೆ ಅನಂತ ಇಚ್ಛಾ ಇದೆ ಅನಂತ ಜ್ಞಾನ ಇದೆ ಅನಂತ ಉತ್ಸಾಹ ಇದೆ ಅನಂತ ಶಕ್ತಿ ಇದೆ ದೇವರಿಗೆ ಉತ್ಸಾಹ ಇಲ್ಲ ನಮ್ಮ ಹಾಗೆ ದೇವರಿಗೆ ಬೇಸರ ಬರ್ತಾ ಇತ್ತು ಅಂತಂದ್ರೆ ಕೆಲಸ ನಡೆಯುವುದಿಲ್ಲ ಜಗತ್ತಿನ ಸೃಷ್ಟಿ ಅವ್ಯವಸ್ಥಿತವಾಗಿ ಹೋಗಬೇಕಾಗುತ್ತೆ ಮೊದಲನೇ ಬ್ರಹ್ಮಾವಬೋಧಿಷಣಂ ಉದಮಾಪದೇವಹ ಅಂತ ನಾನಾ ಸೃಷ್ಟಿಯನ್ನು ಮಾಡಿದ ಪುರುಷ ದೇಹವನ್ನು ಸೃಷ್ಟಿ ಮಾಡಿದಾಗ ಬ್ರಹ್ಮದೇವರಿಗೆ ಬಹಳ ಆನಂದ ಆಗುತ್ತೆ ಈ ದೇಹದಿಂದ ಬ್ರಹ್ಮಜ್ಞಾನದ ಸಾಧನೆ ಮಾಡಬಹುದು ಅಂತ ಸಂತೋಷ ಆವಾಗ ಭಾರಿ ದೇವರಿಗೆ ಉತ್ಸಾಹ ಹುರುಪು ಎಲ್ಲ ಇತ್ತು ಭಾರಿ ದೇಹವನ್ನು ಸೃಷ್ಟಿ ಮಾಡಿದ ಮುಂದೆ ಒಂದು ಸ್ವಲ್ಪ ದಿವಸ ಆದಾಗ ಬೇಸರ ಬರ್ತಾ ಹೋಯಿತು ಏನಪ್ಪ ನಿತ್ಯ ಏನು ಒಂದೇ ಎರಡೇ ಲಕ್ಷಾಂತರ ದೇಹಗಳನ್ನು ಪ್ರತಿನಿತ್ಯದಲ್ಲಿ ಹುಟ್ಟಿಸಬೇಕು ದೇವರು ಇಷ್ಟೆಲ್ಲಾ ದೇಹಗಳನ್ನು ಹುಟ್ಟಿಸುವಾಗ ಬೇಸರ ಬಂತು ಒಂದು ಒಂದ ಅರ್ಧನೆ ಮಾಡಿದ ಇನ್ನೊಂದು ಗಿರ್ಧ ಮಾಡಿದ ಹೇಗೇಗೋ ಮಾಡಿದ ಅವ್ಯವಸ್ಥಿತವಾಗಿ ಮಾಡಿ ಎದ್ದು ಬಿಟ್ಟ ಅಂದ್ರೆ ಗತಿಯನ್ನು ಹುಟ್ಟಬಡುದು ಒಂದು ಸ್ವಲ್ಪ ಒಂದು ನರದೊಳಗೆ ಒಂದು ಯಾವುದೇ ಒಂದು ಸೂಕ್ಷ್ಮ ಅಂಶದೊಳಗೆ ವ್ಯತ್ಯಾಸ ಆದರೆ ಸತ್ಯ ಹೋಗುದು ಅಷ್ಟು ಸೂಕ್ಷ್ಮವಾದ ವ್ಯತ್ಯಾಸವೂ ಆಗದೇ ಇದ್ದಾಗ ದೇವರು ಮಾಡಬೇಕಾದ್ರೆ ಅವನು ಉತ್ಸಾಹ ಖುದ್ದೋ ಹಾಗಿಲ್ಲ ಅದಕ್ಕೆ ಒಬ್ಬ ಡಾಕ್ಟರ್ ಹೇಳಿದ ಐ ವಂಡರ್ ದಟ್ ದರ್ ಆರ್ ಸೋ ಮೆನಿ ನಾರ್ಮಲ್ ಹಾರ್ಟ್ಸ್ ಆರ್ಟಿನೊಳಗೆ ಇರತಕ್ಕಂತಹ ಕಾಂಪ್ಲಿಕೇಶನ್ ಎಷ್ಟಿದೆ ಎಷ್ಟು ಕಾಂಪ್ಲೆಕ್ಸ್ ಆಗಿದೆ ಅಂದ್ರೆ ಅದರೊಳಗೆ ಏನೇ ಆಗಿ ಅಬ್ನಾರ್ಮಲ್ ಏ ಆಗ್ಬೇಕದು ಅಷ್ಟು ಸೂಕ್ಷ್ಮ ಅಷ್ಟೆಲ್ಲಾನು ಕರೆಕ್ಟ್ ಆಗಿರೋದು ಅಂದ್ರೆ ಬಹಳ ಕಾಣ್ತದೆ ಆದ್ರೆ ಜಗತ್ತಿನೊಳಗೆ ಅದು ಇತ್ತೀಚೆಗೆ ಭಯಂಕರ ಟೆನ್ಷನ್ನು ಟಿವಿ ಮತ್ತೊಂದು ಮುಗಿದೊಂದು ನೂರ ಎಂಟು ಪ್ರವೃತ್ತಿಗಳು ವ್ಯಾಯಾಮ ಇಲ್ಲ ಓಡಾಟ ಇಲ್ಲ ಸಿಕ್ಕಾಪಟ್ಟೆ ತಿನ್ನುವುದು ಈಗೆಲ್ಲ ಮಾಡಿದ್ದಕ್ಕೆ ರೋಗಗಳು ಬೆಳೆದಿವೆ ಇರಲಿ ಇಂತಹ ಅತ್ಯಂತ ರೋಗಗಳ ಬೆಳವಣಿಗೆಯ ಕಾಲದೊಳಗೂ ಎಗ್ನಾರ್ಮಲ್ ಹಾರ್ಟ್ ಎಷ್ಟಿದೆ ಹೊರಗೆ ಓಡಾಡುವ ಓಡಾಡುವವರೆಷ್ಟು ಜಯದೇವರಾದೊಳಗೆ ಇದ್ದವರೆಷ್ಟು ಲೆಕ್ಕ ಮಾಡಿ ಎಲ್ಲಾರು ಜಯದೇವಾದೊಳಗೆ ಇದ್ದೀರ ಜಯದೇವನ ಅನುಗ್ರಹದಿಂದ ಹೊರಗಿದ್ದೀರಿ ಅದು ಎಲ್ಲಾರು ಜಯದೇವರೊಳಗೆ ಹೋಗಿಲ್ಲ ಎಲ್ಲಾರು ಮಣಿಪಾಲ ಫೌಂಡೇಶನ್ಗೆ ಹೋಗಿಲ್ಲ ಎಲ್ಲಾರು ದೇವಿ ಶಕ್ತಿ ಹತ್ರ ಹೋಗಿಲ್ಲ ಯಾಕೆ ಅಂದ್ರೆ ನಾರ್ಮಲ್ ಹಾರ್ಟ್ಸ್ ಬಹಳ ಇದೆ ಇದು ಆಶ್ಚರ್ಯ ಅಂತ ನಾನು ಇಷ್ಟು ಕಾಂಪ್ಲಿಕೇಟೆಡ್ ಆದಂತಹ ಹಾರ್ಟ್ಗಳು ಎಲ್ಲ ನಾರ್ಮಲ್ ಆಗಿ ಹೇಗಾಗುತ್ತೆ ಎಬ್ ನಾರ್ಮಲ್ ಬಹಳ ಆಗಬೇಕು ಎಂದೆರಡು ಬೈ ಚಾನ್ಸ್ ಒಂದೆರಡು ನಾರ್ಮಲ್ ಆಗಬೇಕು ಹಾಗಾದ್ರೆ ದೇವರಿಗೆ ಉತ್ಸಾಹ ಕುಂದಿಲ್ಲ ಭಗವಂತನಿಗೆ ಎಂದೆಂದೆಂದೆಂದಿಗೂ ಶಕ್ತಿ ಹೋಗೋದಿಲ್ಲ ಹಾಗಾದ್ರೆ ಅಬ್ನಾರ್ಮಲ್ ಅಂತೂ ಒಂದು ಎರಡು ದೇವಾದೊಳಗೆ ಯಾರಿದ್ದಾರೆ ಆ ವ್ಯಕ್ತಿಗಳ ದೇಹವನ್ನು ಮಾಡುವಾಗಂತೂ ದೇವರಿಗೆ ಬೇಸರ ಬಂದಿತ್ತೆ ಹಾಗೆ ಆದರೆ ಬೇಸರ ಬಂದಿಲ್ಲ ಭಾರಿ ಅಕ್ಷರದಿಂದ ಮಾಡಿದ್ದಾನೆ ಅವರು ಮಾಡಿರಂತಹ ಪಾಪಗಳನ್ನು ನೋಡಿಕೊಂಡು ಇಷ್ಟೆಲ್ಲಾ ಲಕ್ಷ ಲಕ್ಷ ಜೀವರಾಶಿಗಳ ಮಧ್ಯದಲ್ಲಿ ಆ ವ್ಯಕ್ತಿಯ ಪಾಪವನ್ನು ಸರಿಯಾಗಿ ನೆನಪಿಟ್ಟುಕೊಂಡು ಅವನಿಗೆ ಬರಬ್ಬರ ಬ್ಲಾಕ್ ಮಾಡಿದ್ದಾನೆ ಅದು ದೇವರ ಮತ್ತಷ್ಟು ಉತ್ಸಾಹ ಗಟ್ಟಿ ಚೆನ್ನಾಗಿದೆ ಅದರಿಂದ ಇದು ಉತ್ಸಾಹ ಎಂಬ ಗುಣ ಬೇಕು ಎಷ್ಟು ಬೇಕು ಅನಂತ ಬೇಕು ಅನಂತ ಕಾಲದಲ್ಲಿ ಜಗತ್ ಪ್ರವಾಹ ನಡೆಯುವುದಾದರೆ ಅನಂತವಾದಂತಹ ಉತ್ಸಾಹ ಬೇಕು ಪರಮಾತ್ಮನಿಗೆ ಬೇಕು ಹೀಗೆ ಜ್ಞಾನ ಶಕ್ತಿ ಉತ್ಸಾಹ ಈ ಎಲ್ಲ ಗುಣಗಳನ್ನ ಜಗತ್ತನ್ನು ನೋಡ್ತಾ ನೋಡ್ತಾ ನೋಡ್ತಾ ನಾವು ತಿಳಿಯುತ್ತಾ ಹೋಗಬೇಕು ತಾಳ್ಮೆ ಬೇಕು ಸಹನಶೀಲತೆ ಬೇಕು ಕ್ಷಣ ಬೇಕು ದಯ ಬೇಕು ನಮ್ಮೆಲ್ಲರ ಮೇಲೆ ಭಗವಂತನಿಗೆ ದಯ ಬೇಕು ದಯಾ ಇಲ್ಲದೆ ಹೇಗೆ ಪರಮಾತ್ಮನ ಮೇಲೆ ಉಪಕಾರ ಮಾಡ್ತಾನೆ ವಿಚಿತ್ರವಾದ ರೀತಿಯೇ ದಯ ಅದು ಏನೇನೇನೇನೂ ಲಾಭವಿಲ್ಲದೆ ಇರುವಂತಹ ಅಶುದ್ಧವಾದ ಭಗವಂತನಲ್ಲಿ ಹೀಗೆ ಜಗತ್ತನ್ನ ಕಂಡು ಜಗತ್ತಿಗೆ ಬೇಕಾದ ಜಗತ್ತಿನ ಸೃಷ್ಟಿಗೆ ಬೇಕಾದ ಅನಂತ ಗುಣಗಳು ದೇವರಲ್ಲಿವೆ ಅಂತ ನಂದಿ ಅಂತ ಹೇಳಿದರು ಓಂ ಜನ್ಮಾದ್ಯಶ್ರಯತ ಓಂ ಯಾವ ಕಾರಣ ಭಗವಂತ ಜಗಜ್ಜನ್ಮಾದಿ ಕಾರಣನೋ ಅದಕ್ಕಾಗಿ ಬ್ರಹ್ಮ ಅಥಾಥೋ ಬ್ರಹ್ಮ ಜಿಜ್ಞಾಸ ಅವನು ಗುಣಪರಿಪೂರ್ಣನಾಗಿದ್ದಾನೆ ಎಂಬುದಾಗಿ ನಾವು ತಿಳಿಯಬೇಕು ಅಂತ ಯದುವ್ಯಾಸರೇವರು ಸೂತ್ರಗಳಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ ಒಂದು ಶ್ರುತಿ ಸ್ಮೃತಿಗಳು ಮತ್ತೊಂದು ಜಗತ್ತು ಜಗತ್ತನ್ನ ಜಗತ್ತನ್ನ ಕಂಡು ಅನುಮಾನ ಮಾಡುವುದು ಶ್ರುತಿ ಸ್ಮೃತಿಗಳಿಂದ ಅದನ್ನು ಖಾತ್ರಿ ಮಾಡಿಕೊಳ್ಳುವುದು ಬರೀ ಅನುಮಾನ ಪರಬ್ರಹ್ಮನನ್ನ ಸಾಧನೆ ಮಾಡುವುದಿಲ್ಲ ಶ್ರುತಿ ಸ್ಮೃತಿಗಳ ಸಹಾಯದಿಂದ ಆ ಪರಮಾತ್ಮನ ಗುಣಪರಿಪೂರ್ಣತ್ವವನ್ನು ಸದಾ ಕಾಲದಲ್ಲಿ ನಾವು ಅನುಸಂಧಾನಕ್ಕೆ ತಂದುಕೊಳ್ಳ ಅದನ್ನ ನಾವು ಈ ತರಹದ ಅನುಸಂಧಾನ ನಮಗೆ ಪ್ರತಿನಿತ್ಯದಲ್ಲಿ ಬರಬೇಕಾದರೆ ಪರಮಾತ್ಮನಿಗೆ ನಾವು ಪ್ರಾರ್ಥನೆಯನ್ನು ಮಾಡಬೇಕು ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ ಧೀಮಹಿ ಧಿಯೋಯೋನ ಪ್ರಚೋದಯ ಏನು ಕೇಳಿಕೊಳ್ಳಬೇಕು ದೇವರಿಗೆ ಅಂದ್ರೆ ಬಗ್ಗೆ ನಮಗೆ ತಿಳುವಳಿಕೆ ಬರಲಿ ಭಗವಂತನ ಗುಣಪರಿಪೂರ್ಣತ್ವದ ಅನುಸಂಧಾನ ಯಾವಾಗಲೂ ಇರು ಸದಾಕಾಲದಲ್ಲಿ ಭಗವಂತನ ಗುಣಪರಿಪೂರ್ಣತ್ವದ ಅನುಸಂಧಾನ ನಮಗಿರಲಿ ಅಂತ ದೇವರಿಗೆ ಕೇಳಲು ಹೇಗೆ ಅಂದ್ರೆ ಪ್ರಚೋದಯ ದೇವಸ್ಥಾನ ಪ್ರಚೋದಯ ಏನು ಹೀಗಂದ್ರೆ ನಹ ಅಂತನ್ನುವ ಶಬ್ದಕ್ಕೆ ಭಗವನ್ ದೇವ ಅಂದ್ರೆ ಪರಮಾತ್ಮ ಅವನ ನಹ ಅಂದ್ರೆ ಗುಣಗಳು ಅವುಗಳ ವಿಷಯದಲ್ಲಿ ನಹ ಅಂದ್ರೆ ನಮಗೆ ಧಿಯ ಪ್ರಚೋದಯ ಬುದ್ಧಿಯನ್ನು ದೇವರು ಕೊಡಲಿ ಅನುಸಂಧಾನವನ್ನು ಕೊಡಲಿ ಧೀ ಅಂದ್ರೆ ಧ್ಯಾನ ಜೈ ಎಂಬ ಧಾತುವಿನಿಂದ ಬಂದದ್ದೇ ಧೀ ಧೀಯ ಅಂದ್ರೆ ನಮಗೆ ಧ್ಯಾನ ಮಾಡುವ ಉಪಾಸನೆ ಮಾಡುವ ಒಂದು ಯೋಗವನ್ನು ಭಗವಂತ ಕರುಣಿಸಲಿ ನಹ ಅನ್ನುವ ಶಬ್ದಕ್ಕೆ ಭಗವಂತನ ಗುಣಗಳು ಅನ್ನುವ ಅರ್ಥ ಹೇಗೆ ಬರುತ್ತೆ ಅನ್ನೋದನ್ನು ನಾವು ಸ್ವಲ್ಪ ಚೆನ್ನಾಗಿ ತಿಳಿದಿ ನಹ ಎಂಬ ಶಬ್ದ ಸಂಸ್ಕೃತದಲ್ಲಿ ಇದು ಅಸ್ಮತ್ ಎಂಬ ಶಬ್ದದ ಒಂದು ರೂಪ ಅಸ್ಮತ್ ಎಂಬ ಶಬ್ದ ಇದು ನಾನು ಅನ್ನುವ ಅರ್ಥವನ್ನ ಹೇಳಿಕೊಡುವ ಒಂದು ಶಬ್ದ ಯುಷ್ಮತ್ ಅನ್ನೋದ ನೀನು ಅಂತ ಹೇಳುತ್ತದೆ ಅಸ್ಮತ್ ಅಂದ್ರೆ ನಾನ್